ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವಿ ಸ್ವಾಮೀಜಿಗಳವರ ಕೃತಿಯಾದಂತಹ ವಿಶುದ್ಧ ವೇದಾಂತ ಪರಿಭಾಷಾ ವೇದಾಂತವನ್ನು ಹೊಸದಾಗಿ ಪ್ರವೇಶ ಮಾಡ್ತಾ ಇರತಕ್ಕಂಥವರಿಗೆ ಆಧ್ಯಾತ್ಮ ಪ್ರಕಾಶ ಗ್ರಂಥಾಲಯ ಪ್ರಕಾಶ ಕಾರ್ಯಾಲಯದವರು ಪ್ರಕಟಪಡಿಸಿರ್ತಕ್ಕಂತಹ ಕೃತಿಗಳಲ್ಲಿ ಕೊನೆಯದನ್ನು ನಾವು ನೋಡ್ತಾ ಇದ್ದೇವೆ ಹದಿನಾರು ಕೃತಿಗಳನ್ನು ಈಗಾಗಲೇ ನೋಡಿದ್ದೇವೆ ಇದು ಹದಿನೇಳನೇ ಕೃತಿ ವಿಶುದ್ಧ ವೇದಾಂತ ಪರಿಭಾಷ. ಪರಿಭಾಷಾ ಅದರಲ್ಲಿಯೂ ಕಂತುಗಳನ್ನು ನಾವು ಎಂತು ಕಂತುಗಳಲ್ಲಿ ಈಗ ನೋಡಿದ್ದೇವೆ ನಾವು ಇದನ್ನು ಇವತ್ತು ಒಂಬತ್ತನೇ ಕಂತು ಅದರಲ್ಲಿ ನಾವು ನಿನ್ನೆ ದಿವಸ ನೋಡಿದ ಪ್ರಕಾರ ನಿತ್ಯ ಜ್ಞಾನ ಸ್ವರೂಪನಾದಂತಹ ಯಾವ ಪರಮೇಶ್ವರ ಇದ್ದಾನೆ ಭಗವಂತ ಇದ್ದಾನೆ ಪರಮಾತ್ಮ ಇದ್ದಾನೆ ಅವನಿಗೆ ದೇಹ ಇಂದ್ರಿಯ ಮುಂತಾದವುಗಳ ಅಪೇಕ್ಷೆ ನಾನು ಬಹು ಆಗ್ತೇನೆ ಅಂಥೇಳಿ ಕೆಲವು ಶ್ರುತಿಗಳು ಹೇಳ್ತವೆ ಅಂತೇಳಿ ಅಂದರೆ ನಾನು ದೇಹವನ್ನು ಧರಿಸ್ತೇನೆ ಇಂದ್ರಿಯಗಳು ಧರಿಸ್ತೇನೆ ಎಂಬಂತಹ ಅಪೇಕ್ಷೆಯ ಉಳ್ಳಂತಹ ಜ್ಞಾನ ಮನಸ್ಸಿನಲ್ಲಿ ಅಥವಾ ಮನಸ್ಸು ಅಂತಿಲ್ಲ ಎಂಬಂತಹ ಸಂಕಲ್ಪ ಉಂಟಾಗ್ತದೆ ಯಾವಾಗ ಯಾವಾಗಾದರೂ ಎನ್ನುವಂಥದ್ದು ಸಮಂಜಸವಾಗುವುದಿಲ್ಲ ಸೂಕ್ತವಲ್ಲ ಯಾಕಂದರೆ ನಿತ್ಯಜ್ಞಾನ ಸ್ವರೂಪನಿಗೆ ಪರಮೇಶ್ವರನಿಗೆ ಇಂತಹ ಕಾಮನೇ ಉಂಟಾಗ್ತದೆ ಅಂತೇಳಿ ಹೇಳುವಂಥದ್ದು ಸರಿಯಲ್ಲ ಅಂತ ಹೇಳ್ತಾರೆ ಅದು ಕೇವಲ ವ್ಯಾವಹಾರಿಕವಾದ ದೃಷ್ಟಿಯಲ್ಲಿ ಮಕ್ಕಳಿಗೆ ಕಥೆ ಹೇಳಿದಾಗಿ ಹೇಳಿದ್ದಾರೆ ಅಂತೇಳಿ ಹೇಳ್ತಾರೆ ಸೃಷ್ಟಿಕಥೆ ಅಂಥೇಳಿ ಅದಕ್ಕೆ ಭಾಷ್ಯಕಾರರ ಅಂದರೆ ಶಂಕರಾಚಾರ್ಯರ ಒಂದು ವಿವರಣೆಯನ್ನು ಕೂಡ ಕೊಡ್ತಾರೆ ಅಂದರೆ ಅದಕ್ಕೆ ಆಧಾರ ಅವರು ಹೇಳಿದ್ದನ್ನು ಸೂತ್ರಭಾಷೆ ಅಂದರೆ ಅಪಾಣಿ ಪಾದೋ ಜವನೋ ಗೃಹೀತ ಪಶ್ಯತ್ಯ ಚು ಸ ಶೃಣೋತ್ಯಕರ್ಣಃ ಸ ವೇತ್ತಿ ವೇದ್ಯಂ ನಾಸ್ತಿ ವೇತ್ತ ತಮಾಹುರಗ್ರ್ಯಂ ಪುರುಷಮ್ಮ ಅವನಿಗೆ ಇಂದ್ರಿಯಗಳು ಇಲ್ಲದಿದ್ದರೂ ಅವನು ಎಲ್ಲವನ್ನೂ ಕೂಡ ತಿಳಿಯಬಲ್ಲ ಆಯಾ ಇಂದ್ರಿಗಳ ಕಾರ್ಯವನ್ನು ಮಾಡಬಲ್ಲ ಅಂಥೇಳಿ ಇಷ್ಟನ್ನು ನಾವು ನಿನ್ನೆ ನೋಡಿದ್ದೇವೆ ತಸ್ಮಾತ್ ಹಾಗಾದ್ದರಿಂದ ಯಹ ಸರ್ವಜ್ಞ ಸರ್ವವಿದ್ಯಾಸ ಜ್ಞಾನಮಯಂ ತಪಃ ಮುಂಡಕೋಪನಿಷತ್ತು ಒಂದು ಒಂದು ಒಂಬತ್ತು ಯಾವ ಅವನು ಸರ್ವಜ್ಞನು ಸರ್ವವಿದ್ಯಸ ಎಲ್ಲ ಜ್ಞಾನದಿಂದಾಗಿ ಎಲ್ಲ ಸರ್ವಜ್ಞ ಜ್ಞಾನಮಯಂ ತಪಃ ಅವನು ಜ್ಞಾನಮಯನು ತಪಸ್ವರೂಪನು ಅಂಥೇಳಿ ಮುಂಡಕೋಪನಿಷತ್ ಇತಿ ಶ್ರುತಿಪರಾಮೃಷ್ಟ ಜ್ಞಾನಸ್ವಭಾವ ಈ ರೀತಿಯಾಗಿ ಮುಂಡಕಶ್ರುತಿ ಮುಂಡಕೋಪನಿಷತ್ತಿನಿಂದ ಹೇಳಲ್ಪಟ್ಟಂತಹ ಜ್ಞಾನದ ಜ್ಞಾನಸ್ವಭಾವ ಆತ್ಮದ ಪರಮಾತ್ಮನ ಜ್ಞಾನಸ್ವಭಾವದಿಂದಾಗಿ ಜ್ಞಾನ ಪರಾಮೃಷ್ಟ ಜ್ಞಾನಸ್ವಭಾವಂ ವ್ಯಾಚಿಕೀರ್ಷತ ನಾಮರೂಪ ಅವಭಾಸಕ ವಿಜ್ಞಾಪತಿ ಯಥೋದಾಹೃತ ಈಕ್ಷಣಶ್ರುತಿರಿತ್ಯವಧೇಯಂ ಈ ರೀತಿ ಶ್ರುತಿ ಹೇಳಿದ ಜ್ಞಾನ ಸ್ವಭಾವವನ್ನೇ ಹೇಳಲಿಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಇಚ್ಛೆ ಪಡ್ತಾಯಿದೆ ಇಚ್ಛಿಸ್ತಾ ಇದೆ ಯಾವುದು ನಾಮರೂಪ ಅವಭಾಸಕ ಭಾಸ ಕೇವಲ ಪರಮಾರ್ಥವಲ್ಲ ಅದು ವ್ಯಾವಹಾರಿಕವಾಗಿ ತೋರುವಂಥದ್ದು ನಾಮರೂಪಾತ್ಮಕವಾದದ್ದು ಅದನ್ನ ವಿಜ್ಞಾಪಯತಿ ನಮಗೆ ನೆನಪಿಸ್ತದೆ ಅದು ಈ ಕ್ಷಣಶ್ರುತಿ ಅಂಥೇಳಿ ಅದನ್ನು ತಿಳಿಯಬೇಕು ನಮಗೆ ಮಾರ್ಗದರ್ಶನ ನಮ್ಮ ವ್ಯಾವಹಾರಿಕ ದೃಷ್ಟಿಯಿಂದ ನಮಗೆ ದಾರಿ ತೋರ್ತಕ್ಕಂಥದ್ದು ಸೃಷ್ಟಿ ಹೇಗಾಯಿತು ಅಂತೇಳಿ ಈ ಕ್ಷಣ ದೃಷ್ಟಿ ಆ ರೀತಿಯ ದೃಷ್ಟಿಯೇ ಶ್ರುತಿ ಅಂಥೇಳಿ ಏನು ಶೋಕಾಮಯತೈತಿ ಉಪನಿಷತ್ ಎರಡು ಆರು ಇತಿ ಶ್ರುತಿರಪಿ ನ ಸೃಷ್ಟಿ ವಿಷಯ ಕಚ್ಚಿಕೀರ್ಷ ಪ್ರತಿಪಾದನಾ ಪರ ಇದೇ ರೀತಿಯಲ್ಲಿ ಅವನು ಬಯಸಿದನು ಎಂಬುದಾದ ಶ್ರುತಿಯು ಕೂಡ ಸೃಷ್ಟಿ ವಿಷಯಕವಾಗಿ ಹೇಳಲಿಕ್ಕೆ ಪ್ರತಿಪ ಪ್ರತಿಪಾದಿಸಲಿಕ್ಕೆ ಹೊರಟದ್ದಲ್ಲ ಈಶ್ವರಃ ಸೃಷ್ಟ್ಯ ನಾಮತ್ಮಕ ಪ್ರಪಂಚ ಬುದ್ಧೌ ಆಕರಿಷ್ಯಾಮೀನಲ್ಪತಿ ಕಾಮಪ್ರೇರಿತ ಈಶ್ವರನು ಜಗದೀಶ್ವರನು ಭಗವಂತನು ಪರಮಾತ್ಮನು ಪರಮೇಶ್ವರನು ಶ್ರೀಮನ್ನಾರಾಯಣನು ಮಹಾವಿಷ್ಣುವು ಸೃಷ್ಟವ್ಯಂ ನಾಮರೂಪಾತ್ಮಕ ಪ್ರಪಂಚ ಬುದ್ಧವು ಆಕಲಯ್ಯ ನಾಮರೂಪಾತ್ಮಕವಾದ ಪ್ರಪಂಚವನ್ನ ಸೃಷ್ಟಿಸಬೇಕು ಅಂಥೇಳಿ ಯೋಚಿಸಿ ಬುದ್ಧವು ಆಕಲಯ ಬುದ್ಧಿಯಲ್ಲಿ ಯೋಚನೆ ಮಾಡಿ ಹ್ಞೂ ತಂದುಕೊಂಡು ಬುದ್ಧಿಯಲ್ಲಿ ಇದನ್ನು ಕರಿಷ್ಯಾಮ್ ಇತಿ ಸಂಕಲ್ಪ ಇದೆ ಇದನ್ನು ನಾನು ಮಾಡ್ತೇನೆ ಅಂತೇಳಿ ಸಂಕಲ್ಪ ಮಾಡ್ತಾನೆ ಕಾಮಪ್ರೇರಿತ ಭಾವತಿ ಇತಿ ಹಾಗೂ ಕಾಮಪ್ರೇರಿತನಾಗ್ತಾನೆ ಅಂದರೆ ಇದನ್ನು ಮಾಡಬೇಕೆಂದ ಕಾಮನಿಡುವನಾಗ್ತಾನೆ ಏನೋ ಅಂತಹದ್ದು ಅದು ನ ಸೃಷ್ಟಿ ವಿಷಯಕ್ಕೆ ಚಿಕೀರ್ಷ ಪ್ರತಿಪಾದನಾಪರ ಅದು ಸೃಷ್ಟಿ ವಿಷಯವನ್ನು ಹೇಳಲಿಕ್ಕೆ ಹೊರಟದ್ದಲ್ಲ ಅಂತೇಳಿ ಹೇಳ್ತಾರೆ ತದುಕ್ತಮ್ ದೈತಿರೀಯ ಅದಕ್ಕೆ ದೈತಿರಿಯ ಏನು ಹೇಳ್ತಾರೆ ಶಂಕರಾಚಾರ್ಯರು ಯಥಾ ಅನ್ಯಾನ್ ಪರವಶೀಕೃತ್ಯ ಕಾಮಾದಿ ದೋಷಾ ಪ್ರವರ್ತಯಂತಿ ಹೇಗೆ ಕಾಮಾದಿ ದೋಷಗಳು ಇ ಇತರರನ್ನ ಪರವಶಗೊಳಿಸುತ್ತಾ ಪ್ರವರ್ತಿಸ್ತವೋ ಬೇರೆಯವರನ್ನು ಜನರನ್ನು ಕಾಮಾದಿ ದೋಷಗಳು ಏನು ಮಾಡ್ತವೆ ಪರವಶಗೊಳಿಸ್ತವೆ ಅದರಲ್ಲಿ ಮುಳುಗಿಸಿಬಿಡ್ತವೆ ತನ್ನ ವಶವನ್ನಾಗಿ ಮಾಡಿಕೊಳ್ತದೆ ಅದು ಅಥವಾ ಇತರರ ವಶವನ್ನಾಗಿ ಮಾಡ್ತದೆ ಕಾಮ ಕಾಮನಿಗಳು ಅದೇ ರೀತಿಯಲ್ಲಿ ನಾ ಬ್ರಹ್ಮಣ ಪ್ರವರ್ತಕ ಆದರೆ ಬ್ರಹ್ಮನನ್ನು ಆ ರೀತಿ ಕಾಮನೆಗಳು ದೋಷ ಅದು ಕಾಮನೆಗಳು ಅಂದರೆ ಅದು ದೋಷವೇ ಅಂತಹ ದೋಷಗಳು ಬ್ರಹ್ಮನಿಗಿಲ್ಲ ಬ್ರಹ್ಮನನ್ನು ಆ ರೀತಿ ಪ್ರವರ್ತಿಸುವಂತೆ ಮಾಡಲಿ ಮಾಡುವುದಿಲ್ಲ ಕಥಂ ತರ್ಹಿ ಹಾಗಾದರೆ ಏನು ಇದರ ಅರ್ಥ ಯಾವುದರದ್ದು ಸೋ ಕಾಮಯತ ಅವನು ಬಯಸಿದ ಅಂತ ಹೇಳಿದರೆ ಸತ್ಯಜ್ಞಾನಲಕ್ಷಣ ಸ್ವಾತ್ಮಭೂತತ್ವಾ ವಿಶುದ್ಧ ನೈ ಬ್ರಹ್ಮ ಪ್ರವರ್ತತೆ ಸತ್ಯಜ್ಞಾನಲಕ್ಷಣವಾಗಿರ್ತಕ್ಕಂಥವುಗಳು ಕಾಮನೆಗಳು ಅಂತೇಳಿ ಹೇಳಿದರೆ ಇದೆ ಬ್ರಹ್ಮನದ್ದು ಸ್ವಾತ್ಮಭೂತತ್ವಾದು ಯಾಕಂದರೆ ಆ ಕಾಮನೆಗಳ ಆತ್ಮಭೂತವೂ ಕೂಡ ಯಾವುದು ಸತ್ಯಜ್ಞಾನಲಕ್ಷಣವಾದಂತಹ ಬ್ರಹ್ಮವೇ ವಿಶುದ್ಧಾ ವಿಶುದ್ಧವಾದ ಬ್ರಹ್ಮವೇ ನ ತೈಹಿ ಬ್ರಹ್ಮ ಪ್ರವರ್ತತೆ ಹಾಗಾಗಿ ಆ ಕಾಮನೆಗಳಿಂದ ಬ್ರಹ್ಮವೂ ಪ್ರವರ್ತಿಸಲ್ಪಡುವುದಲ್ಲ ಬ್ರಹ್ಮದಿಂದಲೇ ಕಾಮನೆಗಳೂ ಪ್ರವರ್ತಿಸ್ತವೆ ಅಂಥೇಳಿ ಹೇಳ್ತಾರೆ ಶಂಕರಾಚಾರ್ಯ ಅದನ್ನು ವಿವರಣೆ ಈಗ ಕಾಮನೆಗಳು ಇಚ್ಛೆಗಳು ಅಂತೇಳಿ ಯಾವುದಿದೆ ಅವುಗಳನ್ನು ಉಂಟು ಬ್ರಹ್ಮವೇ ಅವುಗಳನ್ನು ಪ್ರವರ್ತಿಸ್ತಕ್ಕಂಥದ್ದು ಬ್ರಹ್ಮವೇ ಹೊರತು ಬ್ರಹ್ಮಕ್ಕೆ ಕಾಮನೆಗಳು ಉಂಟಾಗುವಂಥದ್ದಲ್ಲ ಬ್ರಹ್ಮವೇ ಅದಕ್ಕೆ ಕಾರಣ ಅಂಥೇಳಿ ದೇಶ ಅಂತ ತತ್ಪ್ರವರ್ತಕ ಬ್ರಹ್ಮ ಪ್ರಾಣಿಕರ್ಮಾಪೇಕ್ಷೆಯ ಕಾಮನೆಗಳನ್ನು ಬಯಕೆಗಳನ್ನು ಪ್ರವರ್ತಿಸುವಂಥದ್ದು ಬ್ರಹ್ಮವೇ ಹೇಗೆ ಪ್ರಾಣಿಕರ್ಮ ಅಪೇಕ್ಷೆಯ ಪ್ರಾಣಿಗಳ ಕರ್ಮದ ಹಾಗೆ ಅಲ್ಲ ಪ್ರಾಣಿಗಳಿಗಾದರೆ ಪ್ರಾಣವಂತರಿಗೆ ಅಂದರೆ ಜೀವಿಗಳಿಗಾದರೆ ಕಾಮನೆಗಳು ಉಂಟಾಗುವಂಥದ್ದು ಮನಚಿತ್ತ ಬುದ್ಧಿ ಇಂದ್ರಿಯ ಇತ್ಯಾದಿಗಳು ಇರುವಂಥವರಿಗೆ ಆದರೆ ಬ್ರಹ್ಮಕ್ಕೆ ಅದಿಲ್ಲ ಆತ್ಮಕ್ಕೆ ಅದಿಲ್ಲ ನಮ್ಮ ಮೂಲ ಸ್ವರೂಪಕ್ಕೆ ಅದು ನಮ್ಮ ದೇಹಕ್ಕೆ ಮಾತ್ರ ಕಾಮನಾಗಳು ಉಂಟಾಗುವಂಥದ್ದು ಅದು ಬ್ರಹ್ಮದ ಪ್ರವರ್ತನೆ ಪ್ರಚೋದನೆ ಇತಿ ಎಂಬುದಾಗಿ ಇಥಿಲಿ ಭಾಷೆ ಎರಡು ಆರು ಪಾದ ಇನ್ನೂರ ತೊಂಬತ್ತೆಂಟು ತಸ್ಮಾತ್ ಸ್ವ ಸ್ವನ್ ಅತಿರಿಕ್ತ ಇವ ಕಾ ಪ್ರಾಣಿ ಕರ್ಮೇಕ್ಷೆಯಾತ ಇವ ಇ ವ್ಯಾಖ್ಯೇ ವಾಕ್ಯ ಆದ ಕಾರಣ ಸ್ವಭಾವನ್ ಅತಿರಿಕ್ತ ಸ್ವಭಾವನ ಮೀರಿ ಮೀರಿಯೇ ಕಾ ಪ್ರಾಣಿ ಕರ್ಮೇಕ್ಷೆಯ ಪ್ರಾಣಿಗಳಿಗೆ ಆಗುವಂತೆ ಅಲ್ಲ ಇದು ಕಾಮನೆಯು ಜಾತಾ ಯುವ ಇತಿ ವ್ಯಾಖ್ಯಂ ವಾಕ್ಯಂ ಈ ರೀತಿಯಾಗಿ ಹುಟ್ಟಿತು ಅಂತೇಳಿ ವ್ಯಾಖ್ಯಾನ ಮಾಡಬೇಕು ಅಂತೇಳಿ ಹೇಳ್ತಾರೆ ಅಂದ್ರೆ ಆ ಬ್ರಹ್ಮದಿಂದಲೇ ಕಾಮನೆಯು ಹುಟ್ಟಿತು ಅಂತೇಳಿ ತಿಳಿಯಬೇಕು ಅದು ಒಂದು ಸೃಷ್ಟಿಯೇ ಕಾಮ ಎನ್ನತಕ್ಕಂಥದ್ದು ಬ್ರಹ್ಮದ ಸೃಷ್ಟಿ ಅಂತೇಳಿ ಕೂಡ ತಿಳಿಯಬೋದು ವ್ಯಾವಹಾರಿಕವಾಗಿ ನೋಡೋದಿದ್ದರೆ ಬ್ರಹ್ಮನಿಗೆ ಕಾಮನೆ ಉಂಟಾಯಿತು ಅಂತ ಹೇಳಿದ್ರೆ ಏನರ್ಥ ಬ್ರಹ್ಮನಿಂದ ಲೋಕ ಉಂಟಾಯಿತು ಅಂತ ಹೇಗೆ ಹೇಳ್ತಾರೋ ಅದೇ ರೀತಿಯಲ್ಲಿ ಬ್ರಹ್ಮನಿಂದಲೇ ಕಾಮನೆಯೂ ಕೂಡ ಉಂಟಾಯಿತು ಮೊದಲಿಗೆ ಬಯಕೆ ಎನ್ನತಕ್ಕಂಥದ್ದು ಸೃಷ್ಟಿಯಾಯಿತು ಆ ಬಯಕೆಯಿಂದ ಏನಾಯಿತು ಮುಂದೆ ಸೃಷ್ಟಿಯಾಯಿತು ಮನುಷ್ಯನಿಗೆ ಯಾವುದೇ ಆದರೂ ಆಸೆಗಳು ಬಯಕೆಗಳು ಇದ್ದರೆ ಮಾತ್ರ ಅವನು ಪ್ರವರ್ತಿಸಲಿಕ್ಕೆ ಸಾಧ್ಯ ಮುಂದೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆದಾಗಿ ಆಸೆ ಬಯಕೆ ಅನ್ನೋದು ಇರುವ ಕಾರಣ ಸೃಷ್ಟಿಯಾಯಿತು ಮೊದಲು ಆ ಹಾಸ್ಯ ಬಯಕೆ ಏನತಕ್ಕಂಥದ್ದೇ ಸೃಷ್ಟಿಯಾಯಿತು ಯಾರಿಂದ ಬ್ರಹ್ಮನಿಂದ ಅಂತೇಳಿ ಹೇಳ್ತಾರೆ ಆ ರೀತಿ ವ್ಯಾವಹಾರಿಕವಾಗಿ ಆ ರೀತಿ ತಿಳಿಬೇಕು ಏವಂ ಈ ರೀತಿಯಾಗಿ ತತ್ತೇಜೋ ಅಸೃಜತ ಚಾಂದೋಗ್ಯ ಉಪನಿಷತ್ತು ಆರು ಎರಡು ಮೂರು ತತ್ ತತ್ ಅಂದರೆ ಆ ಬ್ರಹ್ಮವು ತೇಜಸ್ಸನ್ನು ಅಂದರೆ ಅಗ್ನಿಯನ್ನು ಸೃಷ್ಟಿ ಮಾಡಿತು ಸಹ ಇಮಾನ್ ಲೋಕಾನ ಸೃಜತ ಅವನು ಈ ಲೋಕವುಗಳನ್ನೆಲ್ಲ ಅಥವಾ ಈ ಜನರನ್ನು ಸೃಜಿಸಿದ ಐತಿರಿಯ ಐತರೆಯ ಉಪನಿಷತ್ತು ಒಂದು ಒಂದು ಎರಡು ಇತ್ಯಾದಿಯ ಶ್ರುತಯ ಅಪಿ ಇತ್ಯಾದಿ ಶ್ರುತಿಗಳು ಉಪನಿಷತ್ತುಗಳು ಕೂಡ ಶ್ರುತಿ ಅಂದರೆ ಕಿವಿಯಿಂದ ಕಿವಿಗೆ ಕೇಳಿ ಬಂದಂಥದ್ದು ಶ್ರುತಿ ಉಪನಿಷ ಪೂರ್ವಕವಾಗಿ ನ ಸೃಷ್ಟಿರೂಪ ಕೃತಿ ಪ್ರತಿಪಾದನಾ ಪರಾಹ ಇತ್ಯಾದಿ ಶ್ರುತಿಗಳು ಕೂಡ ಸೃಷ್ಟಿ ರೂಪವಾದಂತಹ ಕರ್ಮದ ಪ್ರತಿಪಾದಕ ಸಂಪಾದನೆ ಮಾಡತಕ್ಕಂಥವುಗಳಲ್ಲ ಪ್ರತಿಪಾದಕಗಳಲ್ಲ ಅಕಾರ್್ಯಕರಣ ನಿಷ್ಕ್ರಿಯಸ್ಯ ಕೂಟಸ್ಥ ನಿತ್ಯಶ್ವರ ತಾದೃಶ ಪ್ರವೃತ್ತಿ ಅನುಪತ್ತೇ ಯಾಕಲ್ಲ ಅಂತ ಕೇಳಿದರೆ ಅಕಾರ್ಯಕರಣನಾದಂತಹ ಯಾವುದೇ ಕಾರ್ಯಗಳನ್ನು ಮಾಡುವಂತಹ ಇಂದ್ರಿಯಗಳು ಕೂಡ ಇಲ್ಲದೇ ಹಾಗೆ ಕಾರ್ಯ ಅಂದರೆ ಮಾಡಲ್ಪಡದಕ್ಕಂತಹದ್ದು ಮಾಡಬೇಕಾದದ್ದು ಕಾರ್ಯ ಹಾಗೂ ಕರಣ ಮಾಡುವಿಕೆಯು ಇವು ಯಾವುದು ಇಲ್ಲದಂತಹ ಕೂಟಸ್ಥ ನಿತ್ಯ ನಿತ್ಯನಾಗಿರ್ತಕ್ಕಂಥ ಕೂಟಸ್ಥ ಅಂದರೆ ಇಡೀ ಕೂಟ ಅಂದರೆ ಮಾಯೆ ಎನ್ನುವ ಅರ್ಥವೂ ಇದೆ ಒಂದು ಊಟ ಇನ್ನೊಂದು ಕೂಟ ಅಂತ ಹೇಳಿದರೆ ಪರ್ವತ ಎನ್ನತಕ್ಕಂಥ ಅರ್ಥವೂ ಇದೆ ಸ್ಥಾವರ ಸ್ಥಿರವಾಗಿರತಕ್ಕಂಥದ್ದು ಇತ್ಯಾದಿ ಅಂತೂ ಅಂತಹ ಮಾಯೆ ಈ ಜಗತ್ತು ಮಾಯೆ ಅನ್ನುವಂಥದ್ದು ಒಳ್ಳೆಯದು ಅರ್ಥ ಇಲ್ಲಿಗೆ ಕೂಟಸ್ಥನ ಅಂತ ಬ್ರಹ್ಮ ಅಂತ ಹೇಳಿದರೆ ಮಾಯೆ ಈ ಪ್ರಪಂಚದಲ್ಲಿ ಇರತಕ್ಕಂತಹ ಎಲ್ಲದರೊಳಗೂ ಅಂತಸ್ಥನ ಇರತಕ್ಕಂತಹ ನಿತ್ಯನೂ ಆಗಿರತಕ್ಕಂಥ ಈಶ್ವರನಿಗೆ ತಾದೃಶ ಪ್ರವೃತ್ತಿ ಅನುಪತ್ತೆ ಸೃಷ್ಟಿಯಾದಿ ಪ್ರವೃತ್ತಿಗಳು ಇಲ್ಲದ ಕಾರಣ ಸೃಷ್ಟಿಯಾದಿ ಪ್ರವೃತ್ತಿಗಳು ಅವನಿಗಿಲ್ಲದ ಕಾರಣ ಅಕಾರ್ಯಕರಣನಾದ ಕಾರಣ ನಿಷ್ಕ್ರಿಯನಾದ ಕಾರಣ ಇವುಗಳು ಯಾರು ಅವನು ಲೋಕಗಳನ್ನು ಸೃಜಿಸಿದ ಅವನು ಆಜ್ಞೆಯನ್ನು ಸೃಜಿಸಿದ ಎನ್ನತಕ್ಕಂಥದ್ದು ಸೃಷ್ಟಿಯನ್ನು ಪ್ರತಿಪಾದಿಸತಕ್ಕಂಥಕ್ಕಂಥ ಶ್ರುತಿಗಳಲ್ಲ ಅಂತೇಳಿ ಹೇಳ್ತಾರೆ ಕೆಂ ತರ್ಹಿ ಹಾಗಾದರೆ ಏನು ಸ್ವರೂಪೇಣ ಇವ ತಸ್ಯ ಸನ್ನಿಧಿ ಮಾತ್ರೇಣ ತಥಾವಿಧ ಮಾಯಿಕಿ ಸೃಷ್ಟಿ ಅಭೂತ್ ಸ್ವರೂಪದಿಂದಲೇ ಸ್ಥಿತನಾಗಿರತಕ್ಕಂತಹ ಆತನ ಸನ್ನಿಧಿ ಮಾತ್ರೆಯಿಂದ ಇರುವಿಕೆಯಿಂದಲೇ ಕೇವಲ ತ ಮಾಯಿಕೀ ಸೃಷ್ಟಿ ಅಭೂತ್ ಆ ರೀತಿಯಾದಂಥ ಮಾಯಿಕವಾದಂತಹ ಮಾಯಾಮಯವಾದಂತಹ ಸೃಷ್ಟಿ ವಾಯಿತು ಸೃಷ್ಟವ್ಯ ಸೃಷ್ಟವ್ಯ ಪ್ರಾಣಿಕರ್ಮನುಗುಣ ಇತ್ಯಪ್ರಾಯ ಕಾ ಈ ರೀತಿಯಾದಂಥ ಅಭಿಪ್ರಾಯ ಅವುಗಳಿಗೆ ಆ ಶ್ರತಿಗಳಿಗೆ ಅಂತೇಳಿ ಸೃಷ್ಟವ್ಯ ಪ್ರಾಣಿಕರ್ಮ ಅನುಗುಣ ಸೃಷ್ಟಿ ಮಾಡತಕ್ಕಂಥ ಪ್ರಾಣಿಗಳ ಕರ್ಮ ಯಾವುದಿದೆ ಸೃಷ್ಟಿ ಮಾಡುವ ಗುಣ ಅದೇ ರೀತಿಯಲ್ಲಿ ಇವನ ಸನ್ನಿಧಾನ ಮಾತ್ರ ಇರುವಿಕೆಯ ಮಾತ್ರದಿಂದಲೇ ಬ್ರಹ್ಮದ ಮಾಯಿಕವಾದಂಥ ಸೃಷ್ಟಿ ಆಯಿತು ಮಾಯಾಮಯವಾದಂತಹದ್ದು ಅಂತ ತಿಳಿಯಬೇಕು ಹೊರತು ಅವನು ಮಾಡಬೇಕಾಗಿಲ್ಲ ಏನು ಸ ವಷ ಮಹಾನಜ ಆತ್ಮನ್ ಆತ್ಮ ಆತ್ಮ ಅನ್ನಾದೋ ವಸುಧಾನಃದ ಉಪನಿಷತ್ತು ನಾಲ್ಕು ನಾಲ್ಕು ಇಪ್ಪತ್ತ ನಾಲ್ಕು ಏ ಸಹ ಈ ರೀತಿಯಾಗಿಯೋ ಎಂಬಂತೆ ಅವನು ಅಂದರೆ ಏರಿತಿಯಾಗಿ ಸ ವಷ ಮಹಾನಜ ಅವನಾದರೂ ಈ ಮಹಾನ್ ದೊಡ್ಡವನು ಅಜನು ಜನ್ಮ ಇಲ್ಲದವನು ಆತ್ಮ ಆತ್ಮ ಏನತಕ್ಕಂಥವನು ಅನ್ನಾದಹ ಅಂದರೆ ಅನ್ನಂ ದದಾತಿ ಆಹಾರವನ್ನು ಕೊಡತಕ್ಕಂಥವನ್ನಿಲ್ಲ ಜೀವರಿಗೂ ಕೂಡ ವಸುದಾನಹ ಐಶ್ವರ್ಯವನ್ನು ಕೊಡತಕ್ಕಂಥವನು ಇತ್ಯಾದಿ ಇತ್ಯಾದಿ ಇತ್ಯಾದಿ ವಾಕ್ಯಗಳು ಬೃಹದಾರಣ್ಯ ಉಪನಿಷತ್ನ ಮಂತ್ರ ಇದು ಈಶ್ವರಸ ಪ್ರಾಣಿ ಕರ್ಮ ಫಲದಾತೃತ್ವ ಅಭಿದಾಯಿನಿ ಪ್ರಾಣಿ ಈಶ್ವರನಿಗೆ ಪ್ರಾಣಿಗಳ ಕರ್ಮ ಪ್ರಾಣಿಗಳಿಗೆ ಕರ್ಮ ಫಲದಾತೃತ್ವ ಅಭಿದಾಯಿನಿ ಪ್ರಾಣಿಗಳು ಮಾಡತಕ್ಕಂಥ ಕರ್ಮಕ್ಕೆ ಫಲವನ್ನು ಕೊಡತಕ್ಕಂಥವುಗಳು ಅಂತೇಳಿ ಹೇಳ್ತದೆ ಶ್ರುತಿ ಅಪಿ ಏವಮೇವ ವ್ಯಾಖ್ಯಾತವ್ಯ ಈ ರೀತಿಯೇ ಶ್ರುತಿಯು ಕೂಡ ವ್ಯಾಖ್ಯಾನಿಸಲ್ಪಡಬೇಕು ಪ್ರಾಣಿಗಳಿಗೆ ಅವರು ಮಾಡಿದಂಥ ಕರ್ಮ ಫಲವನ್ನು ಕೊಡುವ ಮೂಲಕ ಸೃಷ್ಟಿಯಾಯಿತು ಅಂತೇಳಿ ಪ್ರಾಣಿಗಳು ಮಾಡಿದಂಥ ಯಾವ ಕರ್ಮ ಇದೆ ಅದಕ್ಕೆ ಫಲವಾಗಿ ಸೃಷ್ಟಿ ಅನ್ನುವಂಥದ್ದು ಕೂಡ ಹಾಗೆ ಒಂದು ಕರ್ಮದ ಫಲ ಪ್ರಾಣಿಗಳ ಅದಕ್ಕೆ ಪ್ರಚೋದನ ಅದಕ್ಕೆ ಸಾಕ್ಷಿ ಸ್ವರೂಪವಾಗಿರ್ತಕ್ಕಂಥದ್ದು ಬ್ರಹ್ಮ ಚೈತನ್ಯ ಸ್ವರೂಪವಾಗಿ ಮಾಡತಕ್ಕಂಥದ್ದು ಪ್ರಾಣಿಗಳು ಅಂಥೇಳಿ ಹೇಳ್ತಕ್ಕಂಥದ್ದು ಒಂದು ತದೆಯುವ ಚೇಶ್ವರಸ ಫಲಹೇತುತ್ವ ಯತ್ ಸ್ವಕರ್ಮಾನುರೂಪ ಪ್ರಜಾ ಸೃಜತಿ ಕರ್ಮಾನುರೂಪವಾದಂಥ ತಮ್ಮ ತಮ್ಮ ಯಾವ ಫಲಗಳಿವೆ ಪ್ರಜಾ ಸೃಜತಿ ಆರು ರೀತಿಯಿಂದ ಫಲಸ್ವರೂಪವಾಗಿ ಪ್ರಜೆಗಳನ್ನು ಸೃಷ್ಟಿ ಮಾಡ್ತಾನೆ ಅವುಗಳು ಕರ್ಮ ಏನೇನು ಮಾಡಿದರೆ ಅದರ ಫಲವಾಗಿ ಈಶ್ವರಸ ಫಲಹೇತುತ್ವ ಈಗ ಭಗವಂತ ಕರ್ಮಫಲವನ್ನು ಕೊಡ್ತಾನೆ ನಾವೇನು ಮಾಡಿದ್ದೇವೆ ಹಿಂದಿನ ಜನ್ಮದಲ್ಲಿ ಅದರ ಅನುಸಾರವಾಗಿ ಮುಂದಿನ ಜನ್ಮ ಅದಕ್ಕೆ ಫಲ ಕೊಡ್ತಕ್ಕಂಥದ್ದು ಈಶ್ವರದ ಒಂದು ಗುಣ ಹಾಗಾಗಿ ಅದಕ್ಕೋಸ್ಕರವಾಗಿ ಆ ರೀತಿಯಾಗಿ ಸೃಷ್ಟಿ ಆಗ್ತದೆ ಅಂತ ಹೇಳ್ತಾರೆ ಕರ್ಮಫಲ ರೂಪವಾಗಿ ಕರ್ಮಫಲವನ್ನು ಕೊಡುವ ವಾ ಅಂತೇಳಿ ವಿವರಿಸಬೇಕು ನಾವು ಇದಕ್ಕೆ ಸೃಷ್ಟಿಗೆ ಸೃಷ್ಟಿ ಯಾಕೆ ಆಗ್ತದೆ ಅಂತೇಳಿದರೆ ಅವಿದ್ಯಾಕರ್ಮ ಅವಿದ್ಯೆಯ ಜ್ಞಾನ ಅಂತಕ್ಕಂಥದ್ದು ಜೀವರಲ್ಲಿ ಇದ್ದ ಕಾರಣ ಆತ್ಮನಿಗಿಲ್ಲ ಅದು ಆದರೆ ಕರ್ಮ ಸಂಸ್ಕಾರ ಚಿತ್ತದಲ್ಲಿ ಇದ್ದ ಕಾರಣ ಅವಿದ್ಯೆಯ ಆವರಣ ಮಾಯೆ ಜ್ಞಾನವು ಉಂಟಾಗದ ಕಾರಣ ಆತ್ಮಜ್ಞಾನ ಹಾಗಾಗಿ ಸೃಷ್ಟಿ ಮತ್ತೆ ಮತ್ತೆ ಆಗ್ತದೆ ಸಂಸಾರದಲ್ಲಿ ಅಂದರೆ ಜನನ ಮರಣ ಆಗ್ತದೆ ಕರ್ಮ ಫಲರೂಪವಾಗಿ ಭಗವಂತ ಕೊಡ್ತಕ್ಕಂಥದ್ದು ಅಂತೇಳಿ ಹೇಳ್ತಾರೆ ಇದು ಸೂತ್ರಭಾಷ್ಯ ಮೂರು ಎರಡು ನಲ್ವತ್ತು ಪಾದ ಮುನ್ನೂರ ಇನ್ನು ಇನ್ನೊಂದು ವ್ಯಾಖ್ಯಾನ ಸೂತ್ರಭಾಷ್ಯ ಈಶ್ವರೋ ದೇವ ದೇವ ಮನುಷ್ಯಾದಿ ಸೃಷ್ಟವು ಸಾಧಾರಣ ಕಾರಣ ಈಶ್ವರ ಈಶ್ವರನು ದೇವಸೃಷ್ಟಿಯಲ್ಲಿ ಇರ್ಬೋದು ಮನುಷ್ಯ ಸೃಷ್ಟಿಯಲ್ಲಿ ಇರ್ಬೋದು ಇತ್ಯಾದಿ ಸೃಷ್ಟಿಗಳಲ್ಲಿ ಸಾಧಾರಣ ಕಾರಣಂಭತೆ ಸಾಧಾರಣವ ಸರ್ವೇ ಒಂದೇ ರೀತಿಯಂತ ಕಾರಣ ಆಗ್ತಾನೆ ಈಶ್ವರ ಈಶ್ವರನೇ ಕಾರಣ ಅಂತ ಭಗವಂತನೇ ಕಾರಣ ದೇವ ಮನುಷ್ಯಾದಿಗಳ ಸೃಷ್ಟಿಯಲ್ಲಿ ಸಾಧಾರಣ ಕಾರಣವು ದೇವ ಮನುಷ್ಯಾದಿ ವೈಷಮ್ಯೇತು ತಜ್ಜೀವಗತಾನಿಯೇವ ಅಸಾಧಾರಣಾ ಕರ್ಮಣಿ ಕಾರಣ ದೇವ ಮನುಷ್ಯಾಾದಿ ವಿಷಮತೆ ವ್ಯತ್ಯಾಸ ಹೇಗಾಯಿತು ದೇವತೆಗಳು ಮನುಷ್ಯರು ಅಂಥೇಳಿ ಆಯಾಯ ಜೀವರು ಮಾಡಿರ್ತಕ್ಕಂತಹ ಅಸಾಧಾರಣವಾದಂತಹ ಸಾಮಾನ್ಯವಲ್ಲದ ವಿಶೇಷವಾದಂತಹ ಕರ್ಮಗಳೇ ಕಾರಣವಾಗ್ತವೆ ವಿಶೇಷವಾದ ಪುಣ್ಯಕರ್ಮಗಳಿಂದ ದೇವ ದೇವತ್ವ ಹಾಗೆ ಪ್ರಾಣಿಗಳಿಗೆ ಮನುಷ್ಯತ್ವ ಇತ್ಯಾದಿಗಳು ಬರ್ತವೆ ಅಂತೇಳಿ ಹೇಳ್ತಾರೆ ಏವಂ ಈಶ್ವರಃ ಸಾಪೇಕ್ಷತ್ವಾದು ನ ವೈಷಮ್ಯ ನೈರ್ಘಣ್ಯಾಭ್ಯಾಂ ದುಶ್ಯತಿ ಇದರಿಂದಾಗಿ ಈಶ್ವರನು ಅಂದರೆ ಭಗವಂತನು ಸಾಪೇಕ್ಷತ್ವಾದು ಅಪೇಕ್ಷೆಯಿಂದ ಒಳಗೂಡಿದವನಾಗಿ ನ ವೈಷಮ್ಯ ನೈರ್ಘಣ್ಯಾಭ್ಯಾಂ ದುಶ್ಯತಿ ತಾನು ಅಪೇಕ್ಷೆ ಪಟ್ಟು ಬೇಕು ಅಂಥೇಳಿ ಈ ರೀತಿಯಾದ ವೈಷಮ್ಯ ಒಬ್ಬನನ್ನು ದೇವರನ್ನ ಮಾಡೋದು ಒಬ್ಬರನ್ನ ಮನುಷ್ಯನನ್ನ ಮಾಡೋದು ಒಬ್ಬನ ಪ್ರಾಣಿಯನ್ನ ಮಾಡುವಂಥದ್ದಲ್ಲ ಹೀಗೆ ವೈಷಮ್ಯ ನೈರ್ಘಣ್ಯಾಭ್ಯಾಮ್ ನೈರ್ಘಣ್ಯ ಅಂತೇಳಿ ಹೇಳಿದರೆ ಘೃಣ ಅಂತ ಹೇಳಿದರೆ ಕಾರುಣ್ಯ ಎನ್ನುತಕ್ಕಂಥ ಅರ್ಥ ನೈರ್ಘಣ್ಯ ಅಂದರೆ ಕರುಣೆ ಇಲ್ಲದೆ ನಿಷ್ಕರುಣೆಯಾಗಿ ಈ ರೀತಿಯಾದ ವ್ಯತ್ಯಾಸವನ್ನು ಮಾಡ್ತಾನೆ ಈಶ್ವರ ಅಂತ ತಿಳಿಯಬಾರ್ದು ಅಂತಹ ದೋಷ ಅವನಿಗಿಲ್ಲ ಕೇವಲ ಆಯಾ ಜೀವರು ಮಾಡಿರತಕ್ಕಂಥ ಕರ್ಮ ವಿಶೇಷವಾದ ಕರ್ಮಗಳು ಯಾವುದಿದೆ ಅಸಾಧಾರಣವಾದ್ದು ಅವುಗಳ ಫಲವಾಗಿ ಸಾಧಾರಣ ಕಾರಣದ ಈಶ್ವರನು ಆ ಫಲವನ್ನು ಕೊಡ್ತಾನೆ ಅಷ್ಟೆ ಅವು ಮಾಡಿದಂಥ ಕರ್ಮದ ಫಲವನ್ನು ಅದು ವೈಷಮ್ಯ ನೈರ್ಗಣ್ಯಾಭ್ಯಾಮ್ ದುಶ್ಯತಿ ನ ಹಾಗಾಗಿ ಈಶ್ವರನು ಅಪೇಕ್ಷೆಯಿಂದ ಒಡಗೂಡಿತಾನೇ ಇಚ್ಛೆಪಟ್ಟು ಈ ರೀತಿಯಾದ ವಿಷಮತೆಯನ್ನಾಗಲಿ ಈ ರೀತಿಯಾದಂತಹ ಕರುಣೆ ಇಲ್ಲದಿರುವಿಕೆಯನ್ನಾಗಲಿ ಯಾವುದು ಈ ಎರಡರಿಂದಲೂ ಆತನು ಇಂತಹ ದೋಷಗಳಿಂದ ಕೂಡಿಲ್ಲ ಅಂಥೇಳಿ ಸೂತ್ರ ಭಾಷ್ಯ ಎರಡು ಒಂದು ಮೂವತ್ತ್ನಾಲ್ಕು ಹೇಳ್ತದೆ ಇನ್ನೂರ ಹದಿನೇಳನೇ ಪಾದ ಇನ್ನೂರ ಹದಿನೇಳು ಎಂಬುದು ಸೂತ್ರ ತಿಳಿದು ಬರ್ತದೆ ಕಂ ಬಹುನಾ ಇನ್ನು ಹೆಚ್ಚೇನು ಹೇಳಿ ಅಂತೇಳಿ ಹೇಳ್ತಾರೆ ಸ್ವಾಮೀಜಿಯವರು ಸಚಿದಾನಂದ ಸರಸ್ವತಿ ಸ್ವಾಮೀಜಿಗಳು ಸೃಷ್ಟಿ ಪ್ರಕ್ರಿಯೆಯ ದೋಷಾ ಶಂಕ್ಯಂತೆ ತೇವೇ ಮಾಯಿಕ ಕಾರ್ಯಕಾರಣವಾದಭ್ಯುಪಮೇನ ದೂರೀಕೃತ ಇನ್ನು ಹೆಚ್ಚೇನು ಹೇಳಿ ಸೃಷ್ಟಿ ಪ್ರಕ್ರಿಯೆಯಲ್ಲಿ ಏನೇನು ದೋಷಗಳ ನಾವು ಸಂದೇಹ ಪಡ್ತೇವೋ ಅವೆಲ್ಲವೂ ಕೂಡ ಮಾಯಿಕವಾದಂತಹ ಕಾರ್ಯಕಾರಣವಾದಗಳಿಂದಲೇ ಹೊರತು ಮಾಯಿಕವಾದ ಕಾರ್ಯಕಾರಣವಾದಗಳಿಂದ ಈ ದೋಷಗಳು ದೂರವಾಗ್ತವೆಯೇ ದೂರ ಮಾಡಲ್ಪಡ್ತವೆ ಕಾರ್ಯಕಾರಣ ಯಾವುದು ವಾದ ಅಂತೇಳಿ ಹೇಳಿದರೆ ಅವರವರು ಮಾಡಿದಂಥ ಕರ್ಮದ ಫಲ ಇದು ಅದರಿಂದಾಗಿ ಇಂತಹದ್ದಾಗಲೇ ಕಾರಣ ಆಯಿತು ಸೃಷ್ಟಿ ಎನ್ನತಕ್ಕಂಥದ್ದು ಕರ್ಮಫಲವನ್ನು ಅನುಭವಿಸ್ಲಿಕ್ಕೋಸ್ಕರವಾಗಿ ಎಂಬುದರಿಂದಾಗಿ ಬೇರೆ ಯಾವ ದೋಷಗಳು ನಾವು ಸೃಷ್ಟಿ ಅಂದರೆ ಕಾಮನೆ ಕಾಮನೆ ಉಂಟಾಯಿತು ಯಾರಿಗೆ ಭಗವಂತನಿಗೆ ಅಂತೇಳಿ ಹೇಳಿದರೆ ಅಂತಹ ದೋಷಗಳು ಯಾವುದೂ ಇಲ್ಲ ಆತನಿಗೆ ಅವನು ಕೇವಲ ಕರ್ಮಫಲವನ್ನು ಕೊಟ್ಟಿದ್ದಾನೆ ಅಂತೇಳಿ ತಿಳಿಯಬೇಕು ಎಂಬುದರಿಂದ ಆ ದೋಷಗಳೆಲ್ಲ ಯಾವ ಶಂಕೆಗಳು ದೂರ ಆಗ್ತದೆ ಅದ್ವಿತೀಯಸತ ಬ್ರಹ್ಮಣ ತತ್ವ್ಯಾಚನೀಯ ಅವಿದಲ್ಪಿತನೂಪಕ್ಷಣೆಯ ಮಾಯ ಜಗಜ್ಜನ್ಮದೇಶ್ವರವಸರ್ವರ್ವಜ್ಞವಶಕ್ತಿತ್ವ ಆಧಿಹಾರಾಂಪನಾತೃತ್ವಪದೀನಾ ಅನಭ್ಯುಪು ಬ್ರಹ್ಮತ್ಮೈಕತ್ವಜ್ಞಾನೋಪಾಯ ಜ್ಞಾನೋಪಾಯ ಜ್ಞಾನೋಪಾಯ ಅಧ್ಯಾಪದೃಷ್ಟುತಿಷು ತದಂಗೀಕಾರಾತ್ ವಾವಹಾರಿಕದೃಷ್ಟಿಯ ಮಂದಮಧ್ಯಮ ಕರ್ಮೋಪಾಸಿ ಅನುಷ್ಠಾನ ಅನುಷ್ಠಾನ ಉಪಯೋಕ್ಷ್ಯಮ ಕಾರ್ಯಕರಣಿ ಪ್ರಕ್ರಿಯಂ ಅಂತೇಳಿ ಹೇಳ್ತಾರೆ ಅಂದರೆ ಅದ್ವಿಯಸ್ ಸತಃ ಬ್ರಹ್ಮಣ ಅದ್ವಿಯನಾಗಿರತಕ್ಕಂತಹ ಅದ್ವಿಯ ಅಸ್ತಿತ್ವ ಸತ್ ಸತ್ತೆ ಅಸ್ತಿತ್ವ ಆಗಿರ್ತಕ್ಕಂತಹ ಬ್ರಹ್ಮಣ ಬ್ರಹ್ಮನಿಗೆ ತತ್ವಾ ತ ಅನಿರ್ವಚನೀಯ ಅವಿಕಲ್ಪಿತನಾಮ ಮಾಯ ಅವಿದ್ಯಾಕಲ್ಪಿತವಾದ ನಾಮರೂಪಲಕ್ಷಣವಾದಂತಹ ಮಾಯೆಯಿಂದ ಜಗಜ್ಜನ್ಮಾಧಿ ಕಾರಣತ್ವಸರ್ವೇಶ್ವರತ್ವ ಆ ಮಾಯೆಯಿಂದಾಗಿ ಅವಿದ್ಯಾರೂಪವಾದ ಮಾಯೆಯಿಂದಾಗಿ ಜಗತ್ತಿನ ಜನ್ಮಾದಿ ಕಾರಣತ್ವ ಸರ್ವೇಶ್ವರತ್ವ ಜಗತ್ತಿನ ಕರ್ಮಾದಿ ಜನ್ಮಾದಿಗಳಿಗೆ ಆತನು ಕಾರಣನು ಆತನು ಸರ್ವ ಈಶ್ವರನು ಆಮೇಲೆ ಸರ್ವಜ್ಞನು ಸರ್ವಶಕ್ತಿತ್ವ ಇದೆಲ್ಲವೂ ಕೂಡ ಸರ್ವ ವ್ಯವಹಾರಾಣ್ ಉಪಪಾದನಾ ವ್ಯವಹಾರಗಳು ಕೂಡ ಆ ವಿದ್ಯಾಮಯೆಯಿಂದ ಅವನಿಗೆ ಆರೋಪಿಸಲ್ಪಡ್ತದೆ ಅದ್ವಿತೀಯ ಅಸ್ತಿತ್ವವಾದ ಬ್ರಹ್ಮನಿಗೆ ತತ್ವನ್ಯತ್ವಾಭ್ಯಾಂ ಅನಿರ್ವಚನೀಯ ಬೇರೆ ತತ್ವಗಳಿಂದ ವಿವರಿಸಲು ಮಾತಿನಲ್ಲಿ ವಿವರಿಸಲು ಸಾಧ್ಯವಿಲ್ಲದಂತಹ ಅವಿದ್ಯಾಕಲ್ಪಿತ ನಾಮರೂಪ ಲಕ್ಷಣವಾದ ಮಾಯೆ ಆ ಮಾಯೆಯಿಂದಾಗಿ ಅಜ್ಞಾನ ರೂಪವಾದ ಅವಿದ್ಯಾಕಲ್ಪಿತ ಅಜ್ಞಾನ ಕಲ್ಪಿತವಾದಂತಹ ನಾಮರೂಪ ಲಕ್ಷಣವಾದಂತಹ ಮಾಯೆ ಈ ಜಗತ್ತಿನಲ್ಲಿ ಹೆಸರು ಮತ್ತು ರೂಪ ಬೇರೆ ಬೇರೆ ಇದೆ ಒಬ್ಬೊಬ್ಬರದೊಂದೊಂದು ಆಕಾರಗಳು ವಸ್ತುಗಳು ಬೇರೆ ಬೇರೆ ಒಂದೊಂದು ಹೆಸ್ರು ಒಂದೊಂದು ವಸ್ತುವಿಗೆ ಈ ರೀತಿಯಾದಂತಹ ಮಾಯೆಯಿಂದಾಗಿ ಜಗತ್ತಿನ ಜನ್ಮಾದಿ ಕಾರಣತ್ವ ಅವನಿಗೆ ಆರೋಪಿಸಲ್ಪಡ್ತದೆ ಬ್ರಹ್ಮನಿಗೆ ಪರಬ್ರಹ್ಮನಿಗೆ ಪರಬ್ರಹ್ಮ ವಸ್ತುವಿಗೆ ಪರಮಾತ್ಮನಿಗೆ ಬ್ರಹ್ಮಾತ್ಮನಿಗೆ ಅಂತೇಳಿ ಹೇಳಲ್ಪಡ್ತದೆ ಸರ್ವಶಕ್ತಿತ್ವ ಸರ್ವೇಶ್ವರತ್ವ ಸರ್ವಜ್ಞತ್ವಾದಿ ಸರ್ವ ವ್ಯವಹಾರಗಳ ಕಾರಣ ಕಾರಣತ್ವ ಹೇಳಲ್ಪಡ್ತದೆ ವಾಸ್ತವಿಕ ಕರ್ತೃತ್ವ ಉಪಪಾದನತ್ವಾದೀನ ಅನಭ್ಯುಪಗಮಾತ್ ವಾಸ್ತವಿಕ ಕರ್ತೃತ್ವ ಅವನಿಗಿಲ್ಲ ವ್ಯಾವಹಾರಿಕವಾಗಿ ಹೇಳಲ್ಪಡ್ತದೆ ಮಾಯಾ ದೃಷ್ಟಿಯಿಂದ ಅವಿದ್ಯಾ ದೃಷ್ಟಿಯಿಂದ ಬ್ರಹ್ಮಾತ್ಮೈಕತ್ವ ಜ್ಞಾನೋಪಾಯತ್ವ ಜ್ಞಾನೋಪಾಯತ್ವೇನ ಏವ ಅಧ್ಯಾರೋಪದೃಷ್ಟಿಯ ಶ್ರುತಿಷು ತದಂಗೀಕಾರ ಅದು ಅಧ್ಯಾರೋಪದೃಷ್ಟಿಯಿಂದಲೇ ಇದನ್ನು ಶ್ರುತಿಗಳು ಕೂಡ ಅಂಗೀಕರಿಸಿವೆಯೇ ಬ್ರಹ್ಮಾತ್ಮೈಕತ್ವ ಜ್ಞಾನೋಪಾಯತ್ವೇನೇ ಬ್ರಹ್ಮಾತ್ಮ ಏಕತ್ವ ಜ್ಞಾನ ಯಾವುದಿದೆ ಬ್ರಹ್ಮವಾತ್ಮ ಒಂದೇ ಅನ್ನತಕ್ಕಂಥದ್ದು ಅದ್ವಿತೀಯವು ಅಂಥೇಳಿ ಜ್ಞಾನೋ ಅಂತಹ ಜ್ಞಾನೋಪಾಯತ್ವೇನ ಇವ ಆ ಜ್ಞಾನ ಆ ರೀತಿಯಾದ ಜ್ಞಾನೋಪಾಯ ಯಾವುದಿದೆ ಆ ದೃಷ್ಟಿಯಿಂದಲೇ ಕೇವಲ ವ್ಯಾವಹಾರಿಕವಾಗಿ ಮಾತ್ರ ಅಧ್ಯಾರೋಪದೃಷ್ಟಿಯಿಂದ ಶ್ರುತಿಗಳು ಇದನ್ನು ಅಂಗೀಕರಿಸಿವೆ ಸೃಷ್ಟಿ ಪ್ರಕ್ರಿಯೆ ಮುಂತಾದವುಗಳನ್ನು ವ್ಯಾವಹಾರಿಕ ದೃಷ್ಟಿಯ ಇದು ವ್ಯಾವಹಾರಿಕ ದೃಷ್ಟಿಯಿಂದ ಮಂದ ಮಧ್ಯಮಾಧಿಕಾರಿಗಳಿಗೆ ಬೇಕಾಗಿ ಉತ್ತಮಾಧಿಕಾರಿಗಳಿಗೆಲ್ಲ ಸಾಮಾನ್ಯ ಜನರಿಗೆ ಈಗ ಮಕ್ಕಳಿಗೆ ಕತೆ ಹೇಳಿದ್ದಾರೆ ಕರ್ಮೋಪಾಸನಾದಿ ಅನುಷ್ಠಾನೇಶು ಕರ್ಮ ಸಾಮಾನ್ಯ ಮಂದಮಧ್ಯಮಾಧಿಕಾರಿಗಳಿಗೆ ಕರ್ಮ ಉಪಾಸನಾದಿ ಅನುಷ್ಠಾನಗಳು ಹೇಳಲ್ಪಟ್ಟಿದೆ ಅಲ್ವೇ ವೇದಗಳಲ್ಲಿ ಅವುಗಳಲ್ಲಿ ಉಪಯೋಗಕ್ಷಮಾಣತ್ವಾತಚ ಅದನ್ನು ಉಪಯೋಗಿಸಲಿಕ್ಕೆ ಕರ್ಮ ಮಾಡುವಾಗ ವೇದೋಕ್ತ ಕರ್ಮಗಳನ್ನು ಉಪಾಸನೆಯನ್ನು ಮಾಡುವಾಗ ಉಪಯೋಗ ಮಾಡಲಿಕ್ಕೆ ಅಂಥೇಳಿ ಆ ರೀತಿಯಾದ ಶ್ರುತಿಗಳು ಬಂದಿವೆ ಆ ರೀತಿಯಾಗಿ ಹೇಳಿದೆ ಕರ್ಮಾಧಿಕಾರಿಗಳಿಗೆ ಕರ್ಮಕ್ಕೆ ಯಾರು ಫಲವನ್ನು ಬಯಸ್ತಕ್ಕಂಥವ್ರು ಲೌಕಿಕವಾದಂತಹ ಅಭ್ಯುದಯ ಶ್ರೇಯಸ್ಸು ಆಮೇಲೆ ಪಾರಲೌಕಿಕವಾದ ಉತ್ತಮ ಲೋಕಗಳು ಇತ್ಯಾದಿ ಹ್ಯಾಮೂತ್ರ ಬಲಭೋಗ ವಿರಾಗವುಳ್ಳಂಥವರಿಗೆ ಸಾಧಕರಿಗೆ ಅಲ್ಲ ಅವರು ಕರ್ಮಾಧಿಕಾರಿಗಳಲ್ಲ ಅವರು ಉತ್ತಮಾಧಿಕಾರಿಗಳು ಈ ಕರ್ಮಾಧಿಕಾರಿಗಳನ್ನು ಮಧ್ಯ ಮಂದ ಮಧ್ಯಮಾಧಿಕಾರಿಗಳು ಅವರಿಗೆ ಕರ್ಮ ಮತ್ತು ಉಪಾಸನೆಯಿಂದ ಚಿತ್ತಶುದ್ಧಿ ಆಗಬೇಕಾಗಿದೆ ಅಂಥವ್ರಿಗಿಂತಹ ಶ್ರುತಿಗಳನ್ನು ವ್ಯಾವಹಾರಿಕ ದೃಷ್ಟಿಯಿಂದ ಹೇಳಿದೆ ಉಪಾಸನೆ ಮಾಡಲಿಕ್ಕೋಸ್ಕರವಾಗಿ ಅವನು ಸೃಷ್ಟಿ ಮಾಡಿದ ಅಂಥೇಳಿ ಅವನ ಮಹಿಮೆಯನ್ನು ಹೇಳ್ತಾ ಇದೆ ಲೌಕಿಕವಾಗಿ ವ್ಯಾವಹಾರಿಕವಾಗಿ ಕಾರ್ಯಕಾರಣ ಭಾವಾದಿ ಪ್ರಕ್ರಿಯಾಂ ಕಾರ್ಯಕಾರಣ ಭಾವ ಇತ್ಯಾದಿ ಪ್ರಕ್ರಿಯೆಗಳನ್ನು ಹೇಳಿದೆ ಶ್ರುತಿ ಉಪಾಸಕರಿಗೋಸ್ಕರ ಕರ್ಮ ಮಾಡತಕ್ಕಂಥವರಿಗೋಸ್ಕರ ತಥಾಚ ಆಹ ತಥಾಹಿ ಆಹಾ ಪದೇ ಪದೇ ಹಾಗಾಗಿ ಹೆಜ್ಜೆ ಹೆಜ್ಜೆಗೂ ಭಾಷ್ಯಕಾರದ ಶಂಕರ್ ಏನು ಹೇಳಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ಸಚ್ಚಿದಾನಂದ ಸರಸ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ ಭಾಷ್ಯಕರ ಶಂಕರರು ಪುನಃಪುನಃ ಹೆಜ್ಜೆ ಹೆಜ್ಜೆಗೂ ಹೇಳಿದ್ದಾರೆ ಪದೇ ಪದೇ ಪದ ಅಂದರೆ ಹೆಜ್ಜೆ ಕಾಲು ಪದ ಪ್ರತಿಷಿ್ಧಶೇಷಸಿ ಬ್ರಹ್ಮಣಸಕ್ತಿಗ ಸಂಭವತಿೇತದಿ ಅವಿದ್ಯಾಕಲ್ಪಿತಭೇದೋಪನ್ಯಾಸ ಉ ಎಲ್ಲ ವಿಶೇಷವೂ ನಿಷೇಧಿಸಲ್ಪಟ್ಟಿರತಕ್ಕಂತಹ ಎಲ್ಲ ವಿಶೇಷಕ್ಕೂ ಹೊರತಾದಂತಹ ಬ್ರಹ್ಮನಿಗೆ ಸರ್ವಶಕ್ತಿ ಇದೆ ಎನ್ನುತಕ್ಕಂಥದ್ದು ಕೂಡ ಉಂಟಾಗ್ತದೆ ಸರ್ವಶಕ್ತಿಯೂ ಇದೆ ಎನ್ನುತಕ್ಕಂಥದ್ದು ಕೂಡ ಅವಿದ್ಯಾಕಲ್ಪಿತವಾದಂಥದ್ದು ಅಂತೇಳಿ ಅವರು ಹೇಳ್ತಾರೆ ಶಂಕರಾಚಾರ್ಯರು ಸೂತ್ರಭಾಷ್ಯ ಎರಡು ಒಂದು ಮೂವತ್ತೊಂದು ಪಾದ ಇನ್ನೂರ ಇನ್ನು ಇನ್ನೊಂದು ಉದಾಹರಣೆ ಕೊಡ್ತಾರೆ ನಶೇಜಂ ಪರಮಾರ್ಥ ವಿಷಯ ಸೃಷ್ಟಿಶ್ರುತಿ ಈ ಸೃಷ್ಟಿಶ್ರುತಿಯು ಪರಮಾರ್ಥ ವಿಷಯವನ್ನು ಹೇಳ್ತದ್ ಹೇಳುವಂಥದ್ದಲ್ಲ ಅವಿದ್ಯಾಕಲ್ಪಿತ ನಾಮರೂಪ ವ್ಯವಹಾರ ಗೋಚರತ್ವಾತ್ ಅವಿದ್ಯಾಕಲ್ಪಿತವಾದ ನಾಮರೂಪ ವ್ಯವಹಾರ ಯಾವ ಜಗತ್ತಿನದ್ದಿದೆ ತೋರಿ ಬರುತ್ತದೆಯೋ ಅದರಿಂದಾಗಿ ಬ್ರಹ್ಮಾತ್ಮ ಭಾವ ಪ್ರತಿಪಾದನಾ ಪರತ್ವಚ್ಚ ಹಾಗೆ ಬ್ರಹ್ಮಾತ್ಮ ಭಾವದ ಪ್ರತಿಪಾದನೆಯನ್ನು ಮಾಡತಕ್ಕಂಥದ್ದು ಇತ್ಯದಪ್ಪ ನೈವಿಸ್ಮರ್ತವ್ಯ ಇದನ್ನು ಕೂಡ ಮರೆಯಬಾರದು ಅಂತೇಳಿ ಹೇಳ್ತಾರೆ ಇದು ಅವಿದ್ಯಾಕಲ್ಪಿತವಾದ ವ್ಯವಹಾರವನ್ನು ಹೇಳ್ತದೆ ಹಾಗೆ ಬ್ರಹ್ಮಾತ್ಮ ಭಾವ ಪ್ರತಿಪಾದನೆ ಬ್ರಹ್ಮನೇ ಆತ್ಮ ಎನ್ನುವಂಥದ್ದನ್ನು ಪ್ರತಿಪಾದಿಸ್ತದೆ ಎರಡನ್ನು ಕೂಡ ಅಂತೇಳಿ ಹೇಳ್ತಾರೆ ಏಕತ್ವಾ ಪ್ರವೃತ್ತೇ ಪ್ರವರ್ತಕ ಅನುಪತ್ ಚೇತ್ ಒಂದು ಏಕತ್ವ ಯಾವುದಿದೆ ಬ್ರಹ್ಮತ್ವ ಅದರಿಂದ ಪ್ರವರ್ತಿ ಅಭಾವೇ ಅದರಿಂದ ಪ್ರವರ್ತನೆ ಆಗುವುದಿಲ್ಲ ಅಂಥೇಳಿ ಆದಾಗ ಅದು ಅದರಿಂದ ಆಗುವಂಥದ್ದಲ್ಲ ಅಂತೇಳಿ ಹೇಳೋದಿದ್ದರೆ ಪ್ರವರ್ತಕತ್ವ ಅನುಪತ್ತಿ ಇತಿ ಹಾಗೆ ಪ್ರವರ್ತಿಸುವಂತೆ ಮಾಡುವ ಪ್ರಚೋದನೆಯೂ ಅದಲ್ಲ ಅದು ಮಾಡುವುದಿಲ್ಲ ಬ್ರಹ್ಮವೂ ಮಾಡುವುದಿಲ್ಲ ಅಂತೇಳಿ ಹೇಳಿದರೂ ಕೂಡ ಹಾಗೆ ಹೇಳಿದರೆ ನ ಹಾಗೂ ಅಲ್ಲ ಅಂತೇಳಿ ಹೇಳ್ತಾರೆ ಶಂಕರಾಚಾರ್ಯರು ಅದು ಪ್ರವರ್ತಿಸುವುದಿಲ್ಲ ಇನ್ನೊಂದನ್ನು ಪ್ರವರ್ತಿಸುವಂತೆ ಮಾಡುವುದೂ ಇಲ್ಲ ಅದು ಅಂತೇಳಿ ಹೇಳಿದರೆ ಹಾಗಲ್ಲ ಅವ್ಯ ಪ್ರತ್ಯುಪಸ್ಥಾಪಿತ ನಾಮರೂಪ ಮಾಯಾವಿಶ್ ಮಾಯಾವೇಶವಶೇನ ಅಸಕೃತ್ ಪ್ರತ್ಯುಕ್ತವಾ ಪುನಃಪುನಃ ಅಸಕೃತ ಅಂದರೆ ಸಕೃತ ಅಂದರೆ ಒಮ್ಮೆ ಸಕೃತ ಉಚ್ಚರಿತಮ್ಯೇನ ಸರ್ವ ಪಾಪವು ವ್ಯಪೋಹತಿ ಅಂತೇಳಿ ಒಮ್ಮೆ ಉಚ್ಚಾರ ಮಾಡಿದರೆ ಎಲ್ಲ ಪಾಪಗಳನ್ನ ಹೋಗ್ಲಾಡಿಸ್ತದೆ ಅಂತ ಕೆಲವು ವಿಶೇಷವಾದ ಮಂತ್ರಿಗಳಿಗೆ ಅಥವಾ ಸ್ತೋತ್ರಗಳಿಗೆ ಹೇಳ್ತಾರೆ ಅಸಕೃತ ಅಂದರೆ ಅನೇಕ ಬಾರಿ ಒಮ್ಮೆ ಅಲ್ಲ ಪ್ರತ್ಯುತ್ತತ್ವ ಪುನಃಪುನಃ ಹೇಳಿದ ಕಾರಣ ಯಾವುದನ್ನು ಅವಿದ್ಯಾ ಪ್ರತ್ಯುಪಸ್ಥಾಪಿತ ನಾಮರೂಪ ಮಾಯಾವೇಶ ವೇಷೇನ ಮಾಯಾವೇಶ ಮಾಯಾವೇಶ ವಶೇನ ಅವಿದ್ಯಾ ಕಲ್ಪಿತವಂತಹ ಮಾಯೆ ಯಾವುದಿದೆ ಅದರ ವಶದಿಂದಾಗಿ ಏನು ಪ್ರವರ್ತಿಸ್ತದೆ ಆಮೇಲೆ ಪ್ರವರ್ತಕನೂ ಆಗ್ತದೆ ಎಲ್ಲವೂ ಹೌದದು ಬ್ರಹ್ಮವಸ್ತು ಮಾಯೆಯನ್ನು ಆಶ್ರಯಿಸಿ ಮಾಡ್ತದೆ ಇದನ್ನೆಲ್ಲ ಹಾಗಂತೇಳಿ ಅದಕ್ಕೆ ಕರ್ತೃತ್ವ ಇಲ್ಲ ಭೋತೃತ್ವವೂ ಇಲ್ಲ ನಿಜವಾಗಿ ಪಾರಮಾರ್ಥಿಕವಾಗಿ ಶ್ರೀಕೃಷ್ಣನೇ ಹೇಳಿದ್ದಾನೆ ಚಾತುರ್ವಣ್ಯಂ ಮಯಾ ಸೃಷ್ಟಮ್ ಅಂತೇಳಿ ಹೇಳ್ತಾನೆ ಆದರೆ ತಸ್ಯ ಕರ್ತಾರಮೀ ವಿದ್ಯೆ ಮಾಂ ಅಕರ್ತಾರಮಪಿ ವಿದ್ಯೆ ಅಂತೇಳಿ ಹೇಳ್ತಾರೆ ನಾನು ಮಾಡಿದವನು ಹೌದು ಮಾಡಿದೆ ಇರುವವನು ಹೌದು ಅಂತ ತಿಳಿ ಯಾಕಂದರೆ ನಾನು ಇವು ಮಾಡಿದರೂ ಮಾಡಿದ ಹಾಗಲ್ಲ ಯಾಕೆ ಮಾಡಿದ್ದೆಲ್ಲ ಆಯಾಯ ಶರೀರ ಇಂದ್ರಿಯಗಳು ಅಂತೇಳಿ ಅವನು ತಿಳಿತಾನೆ ಅವ್ರತು ನಾನಲ್ಲ ನಾನು ಆತ್ಮಸ್ವರೂಪನಂತ ತಿಳಿತಾನೆ ಹಾಗೆ ಹಾಗೆಯೇ ಅನೇಕ ಉದಾಹರಣೆಗಳನ್ನ ಕೊಡ್ತಾರೆ ಇಲ್ಲಿ ಹ್ಞೂ ಮುಂದಿನ ಉದಾಹರಣೆಗಳನ್ನು ನಾವು ನಾಳೆ ದಿವಸ ನೋಡೋಣ ಹರೇ ರಾಮ ಶ್ರೀ ಶಂಕರಾರ್ಪಿತಮಸ್ತು ಶ್ರೀ ಸಚ್ಚಿದಾನಂದಾರ್ಪಿತಮಸ್ತು ಓಂ ದತ್ ಇಲ್ಲಿಗೆ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳವರ ವಿಶುದ್ಧ ವೇದಾಂತ ಪರಿಭಾಷಾ ಕೃತಿಯ ಒಂಬತ್ತನೇ ಕಂತು ಇವತ್ತಿಗೆ ಮುಗಿಸ್ತಾ ಇದ್ದೇವೆ ನಾಳೆ ಹತ್ತನೇ ಕಂತನ್ನು ನಾಳೆ ನೋಡೋಣ ಇದು ಸ್ವಲ್ಪ ದೀರ್ಘವಾದ ಕೃತಿಯೇ ವಿಸ್ತಾರವಾಗಿದೆ ಈಗ ನಾವು ಇದರಲ್ಲಿ ಬ್ರಹ್ಮನ ಜಗತ್ ಕಾರಣತ್ವ ಬ್ರಹ್ಮಣ ಬ್ರಹ್ಮನ ಜಗತ್ತಿನ ಕಾರಣತ್ವ ಬ್ರಹ್ಮನು ಪರಬ್ರಹ್ಮ ವಸ್ತುವು ಜಗತ್ತಿಗೆ ಕಾರಣ ಎನ್ನತಕ್ಕಂಥ ವ್ಯವಹಾರ ನೋಡಿ ಅದರಲ್ಲೇ ಕೊಟ್ಟಿದ್ದಾರೆ ವ್ಯವಹಾರ ಅದು ವ್ಯಾವಹಾರಿಕವಾದದ್ದು ಪಾರಮಾರ್ಥಿಕವಾದ್ದಲ್ಲ ಎಂಬ ವಿಚಾರದ ಬಗ್ಗೆ ನಾವು ಎಂಟು ಕಂತುಗಳನ್ನು ನೋಡಿ ಇವತ್ತು ಒಂಬತ್ತು ಕಂತುಗಳು ಒಂಬತ್ತನೇ ಕಂತು ಮುಗಿಯಿತು ಓಂ ತತ್ಸತ್